ಇಪ್ಪತ್ನಾಲ್ಕು ಇಂದ್ರನಾಗುವವನನ್ನು ಹುಡುಕಿದುದು ಸುರಾಚಾರ್ಯನ ದೇವರ್ಷಿ ಪಿತೃಗಣಗಳಲ್ಲಿ ಮುಖ್ಯರಾದವರು ಸೇರಿದ್ದಾರೆ ಇಂದ್ರನ ಸಿಂಹಾಸನವು ಶೂನ್ಯವಾಗಿದೆ ಅದಕ್ಕೊಬ್ಬ ಅಧಿಕಾರಿಯಾದವನನ್ನು ಆರಿಸಬೇಕು ಲೋಕಾಧಿಪತಿಗಳು ಯಾರೂ ಇಂದ್ರನಾಗುವಂತಿಲ್ಲ ಹಾಗೆಯೇ ಪಾತಾಳ ಲೋಕದ ನಿವಾಸಗಳಲ್ಲಿ ಯಾರನ್ನೂ ದೇವತೆಗಳು ಒಪ್ಪುವುದಿಲ್ಲ ಆದ್ದರಿಂದ ಯತ್ನವಿಲ್ಲದೆ ಮನುಷ್ಯ ಪ್ರಪಂಚದಿಂದಲೇ ಯಾರನ್ನಾದರೂ ಆರಿಸಬೇಕು ಕ್ಷತ್ರಿಯನಾಗಿ ಧರ್ಮಿಷ್ಠನಾಗಿ ಇಂದ್ರ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ಸಾಮರ್ಥ್ಯವುಳ್ಳವನನ್ನೇ ಆರಿಸಬೇಕು ಆ ಸಭೆಗೆ ಋಷಿಗಳು ಪಿತೃಗಳು ಸುರಾಚಾರ್ಯನೇ ಅಧ್ಯಕ್ಷನಾಗಿರಬಹುದು ಎಂದರು ಸುರಾಚಾರ್ಯನು ಅದರಂತೆ ಅಧ್ಯಕ್ಷನಾಗಿ ಸಭೆಯನ್ನು ಆರಂಭಿಸಿದನು ಪಿತೃಗಳ ಪ್ರತಿನಿಧಿಯೂ ಹೇಳಿದನು ನಮಗೆ ದೇವದಾನವರೆಂಬ ಭೇದವಿಲ್ಲ ಆದರೂ ದೇವತೆಗಳಲ್ಲಿ ಒಬ್ಬರಾದರೆ ಚೆನ್ನ ಇನ್ನೊಬ್ಬರು ಹೇಳಿದರು ಇಲ್ಲ ದೇವತೆಗಳಲ್ಲಿ ಯಾರೂ ಈ ಕಾರ್ಯವನ್ನು ಈಗ ವಹಿಸಿಕೊಳ್ಳುವಂತಿಲ್ಲ ಆದ್ದರಿಂದ ಇಂದ್ರಾಧಿಕಾರಕ್ಕೆ ಪ್ರತ್ಯೇಕವಾಗಿ ಒಬ್ಬರಿರಬೇಕು ಅಗ್ನಿಯೋ ಎಂದು ಹೇಳಿದನು ಇಲ್ಲಿ ಹವಿರ್ಭಾಗದ ಪ್ರಶ್ನವಿದೆ ದಾನವರು ಏನಿದ್ದರೂ ನೈಮಿತ್ತಿಕ ಕೋಮ ಮಾಡುವವರೇ ಹೊರತು ನಿತ್ಯ ಯಾಗಗಳನ್ನು ಮಾಡುವವರಲ್ಲ ಆದ್ದರಿಂದ ಅವರು ಹವಿದಾನವನ್ನು ಕೊಡುವುದಿಲ್ಲವಾಗಿ ಅವರಿಗೆ ಹವಿಸ್ವೀಕಾರದ ಯೋಗ್ಯತೆಯೂ ಇಲ್ಲ ಆದ್ದರಿಂದ ಬರುವ ಅಥವಾ ಇಂಧನವನು ಹವಿರ್ಭೋಜನಾಧಿಕಾರವುಳ್ಳವನಾಗಬೇಕು ಅದು ಯೋಚನೆಯಲ್ಲಿರಲಿ ವಿಶ್ವಗ್ರಹ ಪ್ರತಿನಿಧಿಯು ಹೇಳಿದನು ದೇವತೆಗಳಲ್ಲಿ ಅಗ್ನಿವಾಯು ಇಂದರು ಜ್ಯೇಷ್ಠರು ಅವರು ಯಕ್ಷದರ್ಶನದಿಂದ ಆ ಯೋಗ್ಯತೆಯನ್ನು ಪಡೆದವರು ಇಂಧನ ಇಲ್ಲದಾಗ ವಾಯು ಉತ್ತಮ ಉತ್ತಮೋತ್ತಮನು ಆತನಾಗಲಿ ಸುರಾಚಾರ್ಯನು ಹೇಳಿದನು ದೇವತೆಗಳೆಲ್ಲರಿಗೂ ಅವರವರ ಕಾರ್ಯಗಳಿರುವುದರಿಂದ ಅವರನ್ನು ಅವರ ಕಾರ್ಯದ ಜೊತೆಗೆ ಇನ್ನೊಬ್ಬರ ಕಾರ್ಯವನ್ನು ವಹಿಸಿಕೊಳ್ಳಿ ಎಂದು ಹೇಳುವಂತಿಲ್ಲ ಆದ್ದರಿಂದ ಇಂದ್ರಾಧಿಕಾರಕ್ಕೆ ಪ್ರತ್ಯೇಕವಾಗಿಯೇ ಬೇಕು ಎಂದು ನಾವೆಲ್ಲರೂ ಸಮಾರಂಭಕ್ಕೆ ಮುಂಚೆಯೇ ಗೊತ್ತು ಮಾಡಿಕೊಂಡಿದ್ದೇವೆ ಆದ್ದರಿಂದ ನಮಗೆ ಇಷ್ಟು ಇದ್ದರೂ ಈಗ ಸಾಧ್ಯವಿರುವುದು ಒಂದೇ ಒಂದು ಪಕ್ಷ ಅದು ಮಧ್ಯಮ ಲೋಕದ ಚಕ್ರವರ್ತಿಯಾದ ನಹುಶರನ್ನು ಇಂದು ಆರಿಸಿಕೊಳ್ಳುವುದು ಅದು ಸಭೆಗೆ ಸಮ್ಮತವಾದರೆ ಮುಂದಿನ ಮಾತು ಪಿತೃಗಣಪ್ರತಿನಿಧಿಯು ಹೇಳಿದನು ನಮ್ಮ ಕನ್ಯನ್ನು ಆತನಿಗೆ ಕೊಟ್ಟು ನಾವು ಆತನನ್ನು ನಮಗೆ ಸಮನ್ನೇ ಆಗಲೇ ಒಪ್ಪಿದವೇ ಆಗಿ ಆತನನ್ನು ಇಂಧನವಾಗಿ ಒರೆಸಲು ನಮ್ಮ ಆಕ್ಷೇಪಣೆ ಇಲ್ಲ ಋಷಿಗಣದ ಪ್ರತಿನಿಧಿಯು ಹೇಳಿದನು ಆತನು ಭೃಗುವಂಶದ ಚವನ ಶಿಷ್ಯನು ಆತನನ್ನು ಇಂಧನನ್ನಾಗಿ ಒರೆಸುವುದರಲ್ಲಿ ನಮ್ಮ ಆಕ್ಷೇಪಣೆಯೇನೂ ಇಲ್ಲ ಸುರಾಚಾರ್ಯನು ಅಗ್ನಿವಾಯುಗಳ ಮುಖವನ್ನು ನೋಡಿದನು ಆತನು ಬಹು ವಿಕ್ಷ ವಿಚಕ್ಷಣೆಯಿಂದ ರಾಜವಾಳುತ್ತಿರುವನು ಆತನು ದಾನಶೌಂಡನು ನಿತ್ಯಾಗ್ನಿಹೋತ್ರಿಯೂ ಆತನು ಒಪ್ಪಿದರೆ ಆಗಬಹುದು ಆತನು ಒಪ್ಪಿದರೆ ಎಂದರೇನು ಹೌದು ಈಗ ಈತನಿಗೆ ಏನು ಕಡಿಮೆಯಾಗಿದೆ ಆತನೀಗ ಮಧ್ಯಮ ಲೋಕದಲ್ಲಿದ್ದರೂ ಇಂದಿನಂತೆಯೇ ಇದ್ದಾನೆ ಆತನು ಇಂಧನಾಗುವುದರಿಂದ ಆತನಿಗೆ ಹೆಚ್ಚುಗಾರಿಕೆ ಬಂದಂತಾಗುವುದು ಆತನನ್ನು ಬಿಟ್ಟರೆ ಇನ್ನೂ ಯಾರೂ ಇಲ್ಲವಾಗಿ ಏನಾದರೂ ಮಾಡಿ ಆತನನ್ನು ಒಪ್ಪಿಸಬೇಕು ಎಷ್ಟಾಗಲಿ ಇಂದ್ರ ಪದವೇ ಅದರಿಂದ ಒಪ್ಪದೇ ಏನು ಒಂದು ವೇಳೆ ಜಾತವೇ ಶಂಕಿಸಿದಂತೆ ಆತನು ಇಂಧನಾಗಲು ಒಪ್ಪದಿದ್ದರೆ ಆತನಿಗೆ ವಿಶೇಷ ಹೊರಗಳನ್ನು ಕೊಟ್ಟಾದರೂ ಒಪ್ಪಿಸಬೇಕು ಅದೀಗ ಸರಿಯಾದ ಮಾತು ಸರಿ ಇಂದಿನ ಕಾರ್ಯಕ್ರಮದಲ್ಲಿ ಒಂದು ಪ್ರಧಾನ ಇತ್ಯರ್ಥವಾದ ಹಾಗಾಯಿತು ಇನ್ನು ಮುಂದಿನ ಕಾರ್ಯ ಆತನನ್ನು ಪ್ರಾರ್ಥಿಸಲು ಹೋಗುವವರು ಯಾರು ಯಾರು ಎಷ್ಟು ಜನ ಅದನ್ನು ಕೊಟ್ಟು ಮಾಡಿ ಅಷ್ಟು ಹೊತ್ತು ಚರ್ಚೆಯಾಗಿ ದೇವತೆಗಳ ಕಡೆ ಸುರಾಚಾರ್ಯನು ಋಷಿ ಪಿತೃಗಣಗಳ ಪ್ರತಿನಿಧಿಗಳಾಗಿ ಈಗ ಪ್ರತಿನಿಧಿಗಳಾಗಿ ಬಂದಿರುವವರೇ ಹೋಗುವುದು ಎಂದು ಗೊತ್ತಾಯಿತು ಜಾತವೇದನು ಅವರ ಜೊತೆಯಲ್ಲಿ ಹೋಗುವುದು ಎಂದು ತೀರ್ಮಾನವಾಯಿತು ಜಾತವೇದನು ಮತ್ತೆ ಎದ್ದು ಆತನಿಗೆ ಏನಾದರೂ ವಿಶೇಷ ವಲಯಗಳನ್ನು ಕೊಡಬೇಕಾಗಿ ಬಂದರೆ ಪ್ರತಿನಿಧಿಗಳಿಗೆ ಅಧಿಕಾರವಿರಬೇಕು ಅದನ್ನು ಸಭೆಯು ಈಗಲೇ ಅಂಗೀಕರಿಸಬೇಕು ಅದಿಲ್ಲದೆ ಮತ್ತೆ ನಾವು ಋಷಿದೇವ ಪಿತೃಗಣಗಳನ್ನು ಹುಡುಕಿಕೊಂಡು ಲೋಕಲೋಕಗಳನ್ನು ಸುತ್ತುವಂತಿರಬಾರದು ಎಂದನು ಎಲ್ಲರೂ ಆ ಮಾತನ್ನು ಅನುಮೋದಿಸಿದರು ಹೀಗೆ ವರಪ್ರದಾನ ಮಾಡುವ ವಿಶೇಷ ಅಧಿಕಾರವನ್ನು ಪಡೆದುಕೊಂಡು ಪ್ರತಿನಿಧಿಗಳು ಸುರಾಚಾರ್ಯನ ನೇತೃತ್ವದಲ್ಲಿ ಜಾಧ ವೇದದೊಡನೆ ಮಧ್ಯಮ ಲೋಕಪಾಲನಾದ ನಹುಶಬ್ ಚಕ್ರವರ್ತಿಯನ್ನು ಕಾಣಲು ಹೊರಟರು